ಕ್ರಿಶ್ಚಿಯನ್ ಕಾಲೇಜಿನಲ್ಲಿಯೂ ತರುವಾಯ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿಯೂ ಕನ್ನಡ ಪಂಡಿತರಾಗಿದ್ದರು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಗ್ರಂಥ ಲೇಖನದಿಂದ ಪ್ರಸಿದ್ಧರಾಗಿದ್ದರು ಕೃಷ್ಣಾಚಾರ್ಯರು ಕ್ರಿಸ್ ಕ್ರಿಸ್ತಶಕ ಸಾವಿರದ ಸಮನಾದ ನಡ ಸಂವತ್ಸರದ ವೈಶಾಖ ಶುದ್ಧ ಪಾಡ್ಯಮಿಯ ದಿವಸ ಜನಿಸಿದರು ಅವರ ತಾತಂದಿರು ಮಹೀಶೂರ ಪುರವಾಸಿ ಶ್ರೀಮದ್ ವೈಯಾಕರಣ ವ್ಯಾಸ ಕೃಷ್ಣಾಚಾರ್ಯರವರು ಅವರ ತಂದೆಗಳು ಪರಿಗಿಪುರಿ ಸನ್ನಿಹಿತ ಗರಣಿ ಗ್ರಾಮ ಗ್ರಾಮವಾಸ್ತವ್ಯ ವೈಯಾಕರಣಿ ತಿಮ್ಮಣ್ಣಾಚಾರ್ಯರು ಸ ಸಂಸ್ಕೃತ ವ್ಯಾಕರಣವು ಕೃಷ್ಣಾಚಾರ್ಯರಿಗೆ ಕುಲ ಪರಂಪರಾಗತವಾದ ಸ್ವತ್ತಾಗಿತ್ತು ಅವರು ತಮ್ಮ ತಂದೆಗಳಾದ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 ಕಾಲದ ಜನಕ್ಕೆ ಜ್ಞಾನ ಸೇವೆ ಸಲ್ಲಿಸಿದ್ದರು ಅವರ ಮಕ್ಕಳೆ ಮಹಾ ಮಹಾಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸಿಗಳವರು. ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬಿಜಾಪುರದಲ್ಲಿ ನಡೆದ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಇವರು ಕೃಷ್ಣಾಚಾರ್ಯರವರು ಆಪ್ತಮಿತ್ರರು ಕೃಷ್ಣಾಚಾರ್ಯರು ರಚಿಸಿದ ಗ್ರಂಥಗಳನ್ನು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 ಪ್ರವೇಶ ಮಾರ್ಗದರ್ಶಿನಿ ಅದು ನಾಮಪದ ಸಂಧಿ ವಿಭಕ್ತಿ ಸಮಾಸ ದಾತು ಅಖ್ಯಾತ ಪ್ರತ್ಯಯ ಮೊದಲಾದ ಭಾಷಾಂಶಗಳ ಸ್ವರೂಪ ಕಾರ್ಯಗಳನ್ನು ಕುರಿತ ತಿಳುವಳಿಕೆಯನ್ನು ಸಂಗ್ರಹವಾಗಿ ಒದಗಿಸುತ್ತದೆ ಗ್ರಂಥದ ಪ್ರಕರಣ ಯೋಜನೆಯು ನಿರೂಪಣಾ ಕ್ರಮವು ವಿಷಯದ ಕ್ಲಿಷ್ಟತೆಯನ್ನು ಕಡಿಮೆ ಮಾಡಿದೆ ಸ್ವಲ್ಪದರಲ್ಲಿ ಬಹುವನ್ನು ಪ್ರಮ ವಿವೇಚನೆಯಿಂದ ಸಂಗ್ರಹಿಸಿರುವುದು ಕೃಷ್ಣಾಚಾರ್ಯರ ಚತುರತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟು ಹೆಚ್ಚು ಕಡಿಮೆಗಳಿಲ್ಲದಂತೆ ಸಂಶಯಕ್ಕೆ ಅವಕಾಶ ಬಿಡದಂತೆ ಇದೆ ಈ ರಚನೆ ಬಹುಶಃ ಈ ಗ್ರಂಥದ ವೇಳೆಗೆ ಅವರ ಎರಡನೆಯ ಗ್ರಂಥವಾದ ಧಾತುರತ್ನಾವಳಿ ಸಿದ್ಧವಾಗುತ್ತಿತ್ತೆಂದು ತೋರುತ್ತದೆ ಅದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪ್ರಕಟವಾಯಿತು ಅದನ್ನು ಸಿದ್ಧಾಂತಿ ಸುಬ್ರಹ್ಮಣ್ಯ ಸುಬ್ ಸುಬ್ರಹ್ಮಣ್ಯಾರಿಯ ವಿದುಷಾಂ ಪ್ರೇರಣಾಬಲಾತ್ ರಚಿಸಿದಂತೆ ಹೇಳಿದ್ದಾರೆ ಮತ್ತು ಧಾತುರತ್ನಾವಳಿ ನಾಂನ ಧನ್ಯತೆ ಪಿತುರಾಜ್ನೆಯ ಬಾಲಬೋ ಾಯ ಧಾತೂನಾಂ ರೂಪ ಪದ್ಧತಿ ಈ ಗ್ರಂಥವು ಪುನಃ ಪುನಃ ಮುದ್ರಿತವಾಗಿದೆ ಸಂಸ್ಕೃತ ಭಾಷಾಭ್ಯಾಸಿಗಳಿಗೆ ಇದು ತುಂಬ ಉಪಕಾರವಾದದ್ದು ಕನ್ನಡ ಕೃಷ್ಣಾಚಾರ್ಯರು ಮೂರು ಗದ್ ಗದ್ಯ ಗ್ರಂಥಗಳನ್ನು ಮೂರು ಕನ್ನಡದಲ್ಲಿ ಕೃಷ್ಣಾಚಾರ್ಯರು ಮೂರು ಗದ್ಯ ಗ್ರಂಥಗಳನ್ನು ಮೂರು ನಾಟಕಗಳನ್ನು ಒಂದು ಅಲಂಕಾರ ಗ್ರಂಥವನ್ನು ಬರೆದಂತೆ ಬಂದಿದೆ. ಆ ಗದ್ಯ ಗದ್ಯಗ್ರಂಥಗಳು ಪ್ರಸಿದ್ಧ ಸಂಸ್ಕೃತ ಕಾವ್ಯ ನಾಟಕಗಳ ಸಂಕ್ಷೇಪಾನುವಾದಗಳು ನಾಗಾನಂದ ಅಥವಾ ಜೀ ಜೀಮುತ ವಾಹನ ಚರಿತ್ರೆ ನೃತ್ಯ ನಾಟಕ ಕತೆ ಕಾದಂಬರಿ ಕಾವ್ಯ ಸಾರಾಂಶ ಕೃಷ್ಣಾಚಾರ್ಯರು ಸಾವಿರದ ಎಂಟುನೂರ ತಮ್ಮ ಮೂವತ್ತೆರಡನೆಯ ವರ್ಷದಲ್ಲಿ ಸಂಸ್ಕೃತ ನಾಗಾನಂದ ನಾಟಕವನ್ನು ಅಮೂಲಾಗ್ರವಾಗಿ ಕನ್ನಡಿಸಿದಂತೆ ತಿಳಿದು ಬಂದಿದೆ ನನಗೆ ಆ ಗ್ರಂಥ ದೊರೆತಿಲ್ಲ ಅವರ ಮತ್ತೊಂದು ನಾಟಕ ಕೃತಿಯಾದ ಶೃಂಗಾರ ತರಂಗಿಣಿ ಎಂಬ ಬಾಣ ಪ್ರಬಂಧವೂ ನನಗೆ ದೊರೆತಿಲ್ಲ ಅವರ ಸಮಗ್ರ ಬುಚ್ಚಘಟಿಕ ಪ್ರಕರಣವು ಸಾವಿರದ ಎಂಟುನೂರ ಪ್ರಕಟವಾಯಿತು ಶ್ರೀಮತ್ ಕೃಷ್ಣ ಪದಾರ್ಚಕ ಭೂಮಿ ಸುರವರ್ಯ ಗರಣಿ ಕೃಷ್ಣಾಚಾರ್ಯ ಶ್ರೀ ಚಾಮೇಂದ್ರ ಕೃಪೇಯನೆಳೆಸುತೀವೃತ್ಯಕಟಕ ಘಟಿಕ ಮನಂತು ತಾಂ ಪ್ರಕಟಿಸಿದ್ ಈ ನಾಟಕವು ಶೂದ್ರಕನೃಪತಿ ಪ್ರಣೀತಮುಂ ರಸಾಲಂಕಾರ ವರಿತಮುಂ ಲೋಕಾನುಭವ ನೀತಿ ಬೋಧಕಮು ಎಂದು ವರ್ಣಿಸಿದ್ದಾರೆ ಮತ್ತು ತಮ್ಮ ಕೃತಿ ಪಳೆಗನ್ನಡ ಹೊಸಗನ್ನಡ ನುಡಿಗಳಿಂ ಕಡು ಚಿಲ್ವೆನಿಸಿ ಕಂಗೊಳಿಪಂತೆ ಇರುವುದಾಗಿ ಹೇಳಿದ್ದಾರೆ ಕೃಷ್ಣಾಚಾರ್ಯರು ಕನ್ನಡಿಸಿದರೆಂದು ಹೇಳಲಾದ ದಂಡೀಕೃತ ಕಾವ್ಯ ನಾನು ನೋಡಿಲ್ಲ ಕೃಷ್ಣಾಚಾರ್ಯರು ಚಿಕ್ಕವಯಸ್ಸಿನಿಂದ ಅನಾರೋಗ್ಯವನ್ನು ಅನುಭವಿಸಿದ್ದರಂತೆ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟ ವ್ಯಾಧಿಗಾಗಿ ಅವರು ಬಗೆ ಬಗೆಯ ಚಿಕಿತ್ಸೆಗಳನ್ನು ಮಾಡಿಸಿಕೊಂಡು ಯಾವುದರಿಂದಲೂ ಗುಣ ಕಾಣದೇ ಕಡೆಗೆ ತಮ್ಮದೇ ಆದ ಒಂದು ಆಹಾರ ಕ್ರಮವನ್ನು ಗೊತ್ತು ಮಾಡಿಕೊಂಡು ಅದರಿಂದ ಆರೋಗ್ಯ ಭಾಗವ ಭಾಗ್ಯವನ್ನು ಪಡೆದರು ಆಹಾರ ಕ್ರಮಕ್ಕೆ ಅವರು ಹವ್ಯಪಾಕ ಪದ್ಧತಿ ಎಂದು ಹೆಸರು ಕೊಟ್ಟಿದ್ದರು ನಾನು ಅವರನ್ನು ನೋಡಿದ್ದು ಅವರು ಈ ಹೊಸ ಪದ್ಧತಿಯನ್ನು ಅವಲಂಬಿಸಿದ ಮೇಲೆ ಆಗ ಅವರನ್ನು ನೋಡಿದವರಿಗೆ ಕೃಷ್ಣಾಚಾರ್ಯರು ರೋಗದಿಂದ ನರಳಿದ್ದವರು ಎಂದು ಯಾರಾದರೂ ಹೇಳಿದ್ದರೆ ಆ ಮಾತನ್ನು ಕೇಳಿದವರು ಅದನ್ನು ನಂಬಲಾಗುತ್ತಿರಲಿಲ್ಲ ಅಷ್ಟು ಸತ್ವವು ಕಾಂತಿಯು ಅವರ ಆಕಾರಚರ್ಯಗಳಲ್ಲಿ ಎದ್ದು ಕಾಣುತ್ತಿದ್ದವು ಈ ಹವ್ಯ ಪಾಕ ಪದ್ಧತಿಯನ್ನು ಪ್ರಚಾರಪಡಿಸಲು ಅವರು ಕನ್ನಡದಲ್ಲಿ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 ದೀರ್ಘಾಯು ಸೋ ಸೂತ್ರ ಸದ್ವೃತ್ತರತ್ನಾವಳಿ ಸಾಮಾನ್ಯ ಧರ್ಮ ಪ್ರಶ್ನೋತ್ತರ ವಿಶೇಷ ಧರ್ಮ ಪ್ರಶ್ನೋತ್ತರ ಸಾಮಾನ್ಯ ಕರ್ಮ ಪ್ರಶ್ನೋತ್ತರ ಸಂಸ್ಕಾರ ವಿಶೇಷ ಕರ್ಮ ಪ್ರಶ್ ಪ್ರಶ್ನೋತ್ತರ ಸದ್ವೃತ್ತುಷ್ಠಾನ ಭಗವತ್ ಇದೆ ಇವೆಲ್ಲ ಸುಲಭ ಶೈಲಿಯ ಲಘು ಗ್ರಂಥಗಳು ಸರ್ವರಿಗೂ ಸುಲಭವಾಗಿ ಸರ್ವತ್ರ ಪ್ರಚಾರವಾಗಬೇಕೆಂದು ತೀರಾ ಕಡಿಮೆ ಬೆಲೆಯನ್ನು ಇಟ್ಟಿದ್ದರು ಹಾಗಿದ್ದರೂ ಅದರಿಂದ ನಮ್ಮ ಜನದ ಔದಾಸೀನ್ಯವೇನು ಸವೆಯಲಿಲ್ಲ ಸವಿದವರು ಗ್ರಂಥಕರ್ತರೆ ಕೃಷ್ಣಾಚಾರ್ಯರು ಸ್ವಭಾವದಲ್ಲಿ ಪರಮ ಸಾತ್ವಿಕರು ಋದು ಮತ್ತು ಸರಳ ಜೀವಿಗಳು ಒಳ್ಳೆ ಅಜಾನುಭವಾದ ಆಕೃತಿ ಹಾಲುಗೆನೆಯ ಮೈಬಣ್ಣ ಪ್ರಸನ್ನವಾದ ಮುಖ ಅಪಾದ ಮಸ್ತಕವು ದವಲ ವರ್ಣದ ಉಡಿಗೆ ನಿಲುವಂಗಿ ಉತ್ತರಿಯ ರುಮಾಲುಗಳು ನೋಡಿದವನ ಮನಸ್ಸಿನಲ್ಲೇ ಕೂಡಲೇ ವಿಶ್ವಾಸವು ಗೌರವವೂ ಉದಯಿಸುತ್ತಿದ್ದವು ಕೃಷ್ಣಾಚಾರ್ಯರ ಮಿತ್ರಮಂಡಲಿ ವಿಶಾಲವಾದದ್ದು ಪ್ರಸಿದ್ಧ ಸಾಹಿತ್ಯ ವಿದ್ವಾಂಸರಾದ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ಎಂಟಿ ನರಸಿಂಹಯ್ಯಂಗಾರ್ಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲಸ್ಥಾಪಕರಾದ ಡಾಕ್ಟರ್ ಪಿ ಎಸ್ ಅಚ್ಯುತರಾಯರು ಆರ್ ರಘುನಾಥರಾಯರು ಕರ್ಪೂರ ಶ್ರೀನಿವಾಸರಾಯರು ನಂಗಪುರಂ ವೆಂಕಟೇಶ್ ಹೈಂಗಾರ್ಯರು ಇವರು ಈ ಸ್ನೇಹಿತರಲ್ಲಿ ಮುಖ್ಯರು ಭಾಷಾ ಸಾಹಿತ್ಯ ವಿಚಾರಗಳಲ್ಲಿ ಇವರು ಗರಣಿ ಕೃಷ್ಣಾಚಾರ್ಯರವರ ಅಭಿ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 ಅವರು ವೃತ್ಯ ಘಟಿಕ ನಾಟಕದ ಪೀಠಿಕೆಯಲ್ಲಿ ತಮ್ಮ ಮೂವತ್ತೈದನೆಯ ವಯಸ್ಸಿನಲ್ಲಿ ಸಾವಿರದ ತೊಂಬತ್ತು ಬರೆದ ಕೆಲವು ವಾಕ್ಯಗಳು ನಮಗೆ ಇಂದಿಗೂ ಮನನಾರ್ಹವಾಗಿವೆ ಇತರ ದೇಶ ಒಂದೇ ವಿಧವಾದ ಕಟ್ಟಳೆಯನ್ನು ಹೊಂದದೆ ಅಶಿಕ್ಷಿತರಾದ ಕವಿಗಳು ಹುಟ್ಟಿ ಮನಸ್ಸು ಬಂದಂತೆ ಭಾಷೆಯನ್ನು ಕೆಡಿಸುವುದಕ್ಕಾಗಿ ಎಷ್ಟು ಚಿಂತಿಸಿದರೂ ತೀರದು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 ಅಲ್ಲಿ ವಾಸಿಸುವ ದೇಶಾಂತರ ಖಂಡಾಂತರ ಜನಗಳಿಗೆ ಏಕಮತ್ಯವಿಲ್ಲದಿದ್ದರಿಂದಲೋ ಅಥವಾ ನಮ್ಮ ಭಾಷೆಯಲ್ಲಿ ಅದೃಶ್ಯ ಕವಿ ದೃಶ್ಯಕವಿ ಜ್ಞಾನಸಿಂಧು ಕವಿ ಕರ್ನಾಟಕ ವ್ಯಾಸಶಂಖ ವಾಲ್ಮೀಕಿ ಕವಿಗಳು ಇನ್ನೂ ಹೊರಕವಿಗಳೇ ಮುಂತಾದ ಪರಮ ಪಂಡಿತರಿಂದ ಮಾಡಲ್ಪಟ್ಟ ಬಹುಲ್ಲಕ್ಷ್ಯ ಗ್ರಂಥಗಳು ಹೊಸಗನ್ನಡ ನಡುಗನ್ನಡ ಕನ್ನಡ ಕೌಮುದಿ ವಾಣಿ ಮುಕುರ ವಾಗ್ವಿದಾಯಿನಿ ಶಬ್ದ ಭಾಸ್ಕರಾದಿ ವಿಲಕ್ಷಣ ಲಕ್ಷಣ ಗ್ರಂಥಗಳು ಪ್ರಚುರವಾಗಿರುವುದರಿಂದ ಸಾಕಲ್ಯವಾಗಿ ಪರಸ್ಪರ ಲಕ್ಷ್ಯ ಲಕ್ಷಣ ಸಮನ್ವಯ ಸಮನ್ವಯಂ ವಯವಂ ಮಾಡುವುದು ಅಸಾಧ್ಯವಾದುದರಿಂದಲೋ ಉಪೇಕ್ಷೆಯ ಕಾರಣವಂ ತಿಳಿಯದೆ ಅದು ಹೇಗಾದರೂ ಇರಲೆಂದು ತಿಳಿದು ಮುಂಚೆಯಿದ್ದ ಭಾಷಾಭಿಮಾನಮಂ ತೊರೆದುಕೊಂಡು ಈ ಕಾಲದವರೆಗೆ ಪದ ಪದಾರ್ಥಗಳು ಚೆನ್ನಾಗಿ ತಿಳಿಯುವುದೇ ಮುಖ್ಯೋದ್ದೇಶವಾಗಿರುವ ಕಾರಣದಿಂದ ನಾನು ಕೇವಲ ಲಕ್ಷಣ ಪರವಾರೆ ಪ್ರಾಚೀನ ಭಾಷೆಯನ್ನು ಕೇವಲ ಸಹ್ಯಕರವಾದ ಕರದಾದ ನಿಂದ್ಯ ಗ್ರಾಮ್ಯ ಭಾಷೆಯನ್ನು ಬಿಟ್ಟು ಮಧ್ಯಸ್ಥದಲ್ಲಿರುವ ಜೈಮಿನಿ ಭಾರತಕಾರ ಲಕ್ಷ್ಮೀಶಾದಿ ಸಮ್ಮತವಾದಿ ಮಿಶ್ರ ಶೈಲಿಯನ್ನೇ ಪ್ರಕೃತೋಚಿತವಾಗಿ ಅವಲಂಬಿಸುವುದು ಯುಕ್ತವೆಂದು ತಿಳಿದು ಹಾಗೆ ಮಾಡಿರುವೆನು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 ರಚಿಸಿ ಪ್ರಕಟಿಸುವವೆಂದರೆ ಈ ಕಾಲದಲ್ಲಿ ಸರ್ವೇ ಯಜಮಾನ ಸರ್ವೇ ಋತ್ವಿಜ ಎಂಬಂತೆ ಬರಹಬಲ್ಲವರೆಲ್ಲರೂ ಕವಿಗಳು ಓದಲ್ ಬಂದವರೆಲ್ಲರೂ ಉಪನ್ಯಾಸಕರು ಯಕ್ಷಗಾನ ಕಾವ್ಯ ಮೂಲಾದಿಗಳನ್ನೋದುವ ಶಾಲಾ ವಿದ್ಯಾರ್ಥಿಗಳೆಲ್ಲರೂ ಪಂಡಿತರು ಪಾಠಶಾಲೆಯ ಬಿಟ್ಟು ಬಂದವರೆಲ್ಲರೂ ಒಡನೆಯೇ ಪರಿಕ್ಷಕರು ಮತ್ತೆ ಕೆಲವರು ಏತದ್ ಭಾಷಾಲೇಷ ಶೂನ್ಯರಾಗಿದ್ದರೂ ಅದಕ್ಕವರು ವಿಚಾರಕರು ರೋಧಕರು ನಿಯಾಮಕರು ಕೋಶಾಭಿಧಾನ ರಕ್ಷಣಾಕಾರರು ಆಗಿರಲು ತತ್ಪ್ರಾಮಾಣ್ಯವುಳ್ಳ ಆ ಜನಗಳ ನಡುವೆ ಜೀವಿಸುವ ನಮಗೆ ಶ್ವಾನಾರೋಹೆ ಪತನೆ ಾವಮಾನಿತ ಎಂಬಂತೆ ಅಕ್ಕಿಂಚಿತ್ಕರವಾದ ಆ ಕೀರ್ತಿಯ ಅತ್ರಿಯೇತ ಏತಕ್ಕೆ ಎಂದು ಸುಮನಿರೋದೆ ಉತ್ತಮವು ಹಾಗಲದೆ ಒಂದು ವೇಳೆ ಸ್ವಜಾತಿ ದೇಶಭಾಷಾ ನಿವೇಶ ಚಾಪಲ್ಯಗಳಿಂದ ತದುದ್ಯೋಗದಲ್ಲಿ ಪ್ರವರ್ತಿಸುವವನು ಬೆತ್ತಲೆಯಿರುವವರ ನಡುವೆ ಕೋಪಿನವನ್ನಟ್ಟವನಂತೆ ಹಾಸ್ಯಾಸ್ಪದವಾಗುವುದಲ್ಲದೆ ಪುಣ್ಯ ಪುರುಷಾರ್ಥಗಳಿಲ್ಲದೀ ಕಾರ್ಯದಲ್ಲಿ ಪ್ರಯತ್ನಿಸಿ ಹಾಳು ತೋಟಕ್ಕೆ ನೀರನೆ ಬೀಳುರಟ್ಟೆ ಬಿತ್ತು ಎಂಬ ಗಾದೆಗೆ ಸರಿಯಾಗಿ ವೃತ್ತಾಯಾಸಕ್ಕೆ ಗುರಿಯಾಗಬೇಕಾದೀತೆಂಬ ಶಂಕೆಯಿಂದ ವಿರಮಿಸಬೇಕಾಯಿತು ಕೃಷ್ಣಾಚಾರ್ಯರವರು ಗಂಭೀರ ಸ್ವಭಾವದವರು ಅತಿ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 ಸ್ವಭಾವದಲ್ಲಿರಲಿಲ್ಲ ಅವರು ಎಲ್ಲ ನಿಯಮ ವಿರಿಸಿಕೊಂಡು ಸ್ವತಂತ್ರವಾಗಿ ನಡೆದವರು ನಾನು ಅವರ ಮನೆಗೆ ಹೋಗುತ್ತಿದ್ದುದುಂಟು ಅವರ ಒಬ್ಬ ಅಳಿಯಂದಿರಾದ ಕೃಷ್ಣಮೂರ್ತಿ ಎಂಬುವರು ಆತನ ದೊಡ್ಡಮ್ಮನ ಮಗ ಕೃಷ್ಣಮೂರ್ತಿ ಎಂಬ ಇನ್ನೊಬ್ಬರು ನಾನು ಸುಮಾರು ಸಮವಯಸ್ಸಿನವರಾಗಿ ಸ್ನೇಹಿತರಾಗಿದ್ದೆವು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 ಸ್ಥಾಪನೆಯ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹದಿನೈದು ನಾನು ಅವರಿಗೆ ಸಮೀಪಸ್ಥನಾದೆ ಅಂದಿನಿಂದೀಚೆಗೆ ಅವರು ನನ್ನನ್ನು ಬಡಕೆಯಿಂದ ಮಾತನಾಡಿಸುತ್ತಿದ್ದರು ಅವರ ಪ್ರೀತಿ ಒಂದು ಭಾಗ್ಯ ಸ್ಮೃತಿಯಾಗಿ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡಿವೆ ಆಕಾರದಲ್ಲಿ ಹೇಗೋ ವಿದ್ವತ್ತಿನಲ್ಲಿ ಹೇಗೋ ಗುಣಶೀಲಗಳಲ್ಲಿಯೂ ಹಾಗೆಯೇ ಅವರು ಉನ್ನತರಾಗಿ ಪರಿಶುದ್ಧರಾಗಿ ತೇಜಸ್ವಿಗಳಾಗಿದ್ದರು